ಓರುಭ್ಯೋ ನಮಃ ಹರಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶಂಕರಾಚಾರ್ಯರ ಪೂಜ್ಯ ಚರಣಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಸದ್ಗುರುಗಳು ವೇದ ವೇದಾಂತ ವಾರಿದ್ಯಗಳು ಅದ್ವೈತ ಬ್ರಹ್ಮರೂ ಆದ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮ ಇವರ ಪದ ತರಗಳಲ್ಲಿ ಶರಣಾಗುತ್ತಾ ಶಂಕರಾಚಾರ್ಯರ ಕೃತಿಯಾದಂತಹ ಸಾಧನಾ ಪಂಚಕಂ ಅಥವಾ ಉಪದೇಶ ಪಂಚಕಂ ಐದು ಉಪದೇಶಗಳು ಅಂಥೇಳಿ ಸಾಧನಾ ಮಾರ್ಗಕ್ಕೆ ಐದು ಉಪದೇಶಗಳು ಸಾಧನೆ ಮಾಡತಕ್ಕಂಥವರಿಗೆ ಅದರಲ್ಲಿ ಈಗಾಗಲೇ ಮೂರು ನಾವು ನೋಡಿದ್ದೇವೆ ಇವತ್ತು ನಾಲ್ಕನೇ ಇದನ್ನು ನೋಡೋಣ ಕ್ಷುದ್ಯಾಧಿತ್ಸ ಪ್ರತಿ ಭಿಕ್ಷೌಷಧ ಸ್ವಾಂ ನು ಯಾಚ್ಯತ ವಿಧಿವ್ಯತ ಶೀತೋಷ್ಣಿಷಹ್ಯತು ವೃಥ ವಾಕ್ಯಂ ಸಮುಚ್ಚಾರ್ಯ ಔದಾಸೀನ್ಯಮೀಪ್ಸ್ಯ ಜನಕೃಪನೈಷ್ಠುರ್ಯ ಮುತ್ಸೃಜ್ಯತ ಅಂದರೆ ಕ್ಷುದ್ ವ್ಯಾಧಿಶ್ಚಿಕಿತ್ಸತ ಕ್ಷುತ್ ಅಂದರೆ ಹಸಿವೆ ವ್ಯಾಧಿ ಅಂತ ಹೇಳಿದರೆ ರೋಗ ಅಂದರೆ ಹಸಿವೆ ಎಂಬ ರೋಗವನ್ನು ಚಿಕಿತ್ಸೆ ಮಾಡಿಕೊಳ್ಳಬೇಕು ಹಸಿವೆ ಎಂಬ ರೋಗಕ್ಕೆ ಇಂಥ ಔಷಧದಿಂದ ಚಿಕಿತ್ಸೆ ಪ್ರತಿದಿನಂ ಭಿಕ್ಷ ಭಿಕ್ಷೌಷಧಂ ಭುಜ್ಯತಾಂ ಪ್ರತಿದಿನವೂ ಭಿಕ್ಷೆ ಎಂಬ ಔಷಧಿಯಿಂದ ಚಿಕಿತ್ಸೆ ಮಾಡಿಕೊ ಅಂಥೇಳಿ ಸನ್ಯಾಸಿಗಳಿಗೆ ಯತಿಗಳಿಗೆ ಉಪದೇಶ ಮಾಡ್ತಾರೆ ಶಂಕರಾಚಾರ್ಯರು ಹಾಗಾದರೆ ಉಳಿದವರಿಗೆ ಹೇಗೆ ಅಂಥೇಳಿದರೆ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ್ನ ಪೂರ್ಣೇಶ್ವರಿ ಅಂಥೇಳಿ ಅಂದರೆ ಆ ಮಹಾಮಾತೆಯ ಅಥವಾ ಆ ಭಗವಂತನ ಯಾವ ಭಿಕ್ಷೆ ಇದೆ ಭಗವಂತ ಕೊಡತಕ್ಕಂಥದ್ದು ನಾವು ಉಣ್ಣುವಂಥದ್ದು ಎನ್ನತಕ್ಕಂಥ ಭಾವದಿಂದ ಇದು ಭಗವಂತನ ಭಿಕ್ಷೆ ಎನ್ನುವ ಭಾವದಿಂದ ಆಹಾರವನ್ನು ತಕ್ಕೊಂಡ್ರೆ ಅದು ನಮ್ಮ ಹಸಿವೆ ಎಂಬ ರೋಗಕ್ಕೆ ಔಷಧಿಯಾಗ್ತದೆ ಅಥವಾ ಭಗವಂತನ ಸ್ವರೂಪವನ್ನು ಅಥವಾ ನಾಮಸ್ಮರಣೆಯನ್ನು ಅನುಸಂಧಾನ ಮಾಡ್ತಾ ಮಾಡ್ತಾ ನಮ್ಮ ಆತ್ಮದ ಹಸಿವನ್ನ ಇಂಗಿಸಿಕೊಳ್ಳೋಣ ಅಂತೇಳಿ ಹೇಳ್ತಾ ಇದ್ದಾರೆ ಸ್ವಾದ್ವನ್ನಂ ನತು ಯಾಚ್ಯತಾಂ ಪ್ರತಿದಿನವೂ ಕೂಡ ಭಿಕ್ಷೆ ಎಂಬ ಔಷಧಿಯನ್ನು ಸೇವಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಸ್ವಾದು ಅನ್ನಂ ರುಚಿ ರುಚಿಯಾದ ತಿನಿಸು ಯಾವುದಿದೆ ನತು ಯಾಚ್ಯತಾಂ ಬೇಡದಿರಬೇಕು ಕೇಳಬಾರ್ದು ಬಯಸಬಾರ್ದು ಅಂತೇಳಿ ಯತಿಗಳಿಗೆ ಬೇಡಬಾರ್ದು ನನಗೆ ಅಂಥದ್ದು ಕೊಡು ಇಂಥದ್ದು ಕೊಡು ಅಂತೇಳಿ ಭಿಕ್ಷಾನ್ನು ಬಾಕಿದವ್ರಿಗೂ ಕೂಡ ಹಾಗೆ ನಮಗೆ ನಾವು ರುಚಿಗಾಗಿ ಅಂದರೆ ಅನ್ನ ಹೇಳ್ತಾರೆ ಯಾಕೆ ಆಹಾರ ಅಂತೇಳಿದರೆ ಆಹಾರಾರ್ಥಂ ಕರ್ಮ ಕುರಿಯಾದನಿಂದ್ಯಂ ಆಹಾರಕ್ಕೋಸ್ಕರವಾಗಿ ನಾವು ಅನಿಂದ್ಯವಾದ ಕರ್ಮವನ್ನು ಮಾಡಬೇಕು ಯಾರೋ ನಿಂದಿಸಬಾರದಂತಕ್ಕಂಥ ನಿಂದಿಸತಕ್ಕಂಥ ನಿಂದಿಸತಕ್ಕ ಕರ್ಮ ಮಾಡಬಾರದು ಅನಿಂದ್ಯ ಕರ್ಮವನ್ನು ಮಾಡಬೇಕು ಕುರಿಯಾದ ಆಹಾರ ಪ್ರಾಣ ಸಂರಕ್ಷಣಾರ್ಥ ಆಹಾರ ಯಾಕೆ ನಮ್ಮ ಪ್ರಾಣದ ಸಂರಕ್ಷಣೆಗೋಸ್ಕರವಾಗಿ ಮಾತ್ರ ಅಂದರೆ ರುಚಿಗಾಗಿ ಅಲ್ಲ ಅಂತ ಅದರಲ್ಲಿ ಕೂಡ ಒಂದು ಸೂಚನೆ ಇದೆ ಪ್ರಾಣರಕ್ಷಣೆ ಯಾಕೆ ಪ್ರಾಣಾರಕ್ಷೆಯ ತತ್ವಜಿಜ್ಞಾಸನಾರ್ಥಂ ತತ್ವವನ್ನು ತಿಳಿದುಕೊಳ್ಳಿಕ್ಕೆ ಆಗಿ ಪ್ರಾಣರಕ್ಷಣೆ ಮಾಡಿಕೊಳ್ಬೇಕು ತತ್ವಂ ಜಿಜ್ಞಾಸ್ಯಂ ಏನ ಭೂಯ ನ ದುಃಖಂ ಯಾಕೆ ತತ್ವ ಇದೆ ಇದೇ ಸಾಕಾಗೋದಿಲ್ವಾ ಅಂತೇಳಿ ಕೇಳಿದರೆ ತತ್ವವನ್ನು ಜಿಜ್ಞಾಸೆ ಮಾಡಿದರೆ ಅಂದರೆ ತಿಳಿಲಿಕ್ಕೆ ಇಷ್ಟಪಟ್ಟರೆ ನಂತರ ದುಃಖವೂ ಇರುವುದಿಲ್ಲ ಭೂಯ ನ ದುಃಖಂ ಸುಖ ದುಃಖಗಳೆಂಬ ವೈರುಧ್ಯ ದಾಟಿ ಸಮಚಿತ್ತತೆ ಎನ್ನುತ್ತಕ್ಕಂಥದ್ದು ಬರ್ತದೆ ಹಾಗಾಗಿ ಐ ಸ್ವಾಧ್ವನ್ನಂ ನ ತು ಆದರೆ ರುಚಿಯಾದ ತಿನಿಸನ್ನು ಬೇಡದೇ ಇರಬೇಕು ರುಚಿಕರವಾದ ಆಹಾರವನ್ನು ಎಂದಿಗೂ ಬಯಸಬೇಡ ಹಾಗಂತೇಳಿ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ ತಾನಾಗಿಯೇ ದೊರೆತುದರಲ್ಲಿ ತೃಪ್ತೃಪ್ತಿ ಪಡು ರುಚಿಯಾದ ಸಿಕ್ಕಿತ್ತು ಬಿಡಬೇಡ ರುಚಿಯಾಗಿ ಇರುವಂಥ ವಸ್ತು ಸಿಕ್ಕಿತು ಅದನ್ನು ಬಿಡಬೇಕು ಅಂತ ಹೇಳ್ತಾ ಇಲ್ಲ ಯಾ ಎದೃಚ್ಛಾಲಾಭ ಸಂತುಷ್ಟ ಸಿಕ್ಕಿದ್ದರಲ್ಲಿ ಸಂತುಷ್ಟನಾಗಿರು ಅಂತೇಳಿ ಭಗವದ್ಗೀತೆಯಲ್ಲಿ ಗೀತಾಚಾರನ ಉಪದೇಶ ಕೂಡ ಅದೇ ಅಂದರೆ ಸಮಯ ಸ ದುಃಖ ಸುಖ ದುಃಖಗಳು ಸಮಾನನಾಗಿರು ಎದೃಚ್ಛಾಲಾಭ ಸಂತುಷ್ಟ ಏನು ಲಬ್ಧವಾಯಿತು ಪ್ರಾಪ್ತವಾಯಿತು ಅದರಲ್ಲಿ ತೃಪ್ತಿಯನ್ನು ಹೊಂದು ಸಂತೋಷವನ್ನು ಪಡಿ ಅದನ್ನು ನಿರಾಕರಿಸಬೇಕು ಅಂತ ಹೇಳಲಿಲ್ಲ ಭಗವಂತ ಕರ್ಮ ಫಲದಲ್ಲಿ ಆಸೆಯನ್ನಿಟ್ಟು ಕರ್ಮ ಮಾಡಬೇಡ ಅಂತ ಹೇಳಿದ್ದಾನೆ ಹೊರತು ಬಂದ ಫಲವನ್ನು ನಿರಾಕರಿಸು ಅಂಥೇಳಿ ಉಪದೇಶ ಮಾಡಲಿಲ್ಲ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತ ಯಾಕಂದರೆ ಕೆಲವರು ದೇವರು ದೇವರೇ ಕೊಡ್ತಾನೆ ಅಲ್ಲ ಅಂತೇಳಿ ಯಾವುದೋ ಬಂದದನ್ನು ಕೂಡ ಬಿಟ್ಟುಬಿಡ್ತಾರೆ ಕೊನೆಗೆ ದೇವರು ಪ್ರತ್ಯಕ್ಷ ದೇವರು ಕೇಳ್ತಾನೆ ಹಾಂ ನೀನು ಏನು ಕೊಡಲಿಲ್ಲ ನಿನ್ನನ್ನೇ ನಂಬಿದ್ದೆ ಅಂತೇಳಿ ಅಯ್ಯ ನಾನೇ ಪ್ರತ್ಯಕ್ಷವಾಗಿ ಬರಲಿಕ್ಕೆ ಆಗ್ತದೆ ನಾನು ಬೇರೆ ಬೇರೆ ರೂಪದಲ್ಲಿ ನಿನಗೆ ಕೊಟ್ಟೆ ನೀನು ಎಲ್ಲವನ್ನು ನಿರಾಕರಿಸಿದೆ ನಾನೇನು ಮಾಡಲಿ ಅಂತೇಳಿ ಹೇಳ್ತಾರೆ ಹಾಗೆಯೇ ವಿಧಿವಶದಿಂದ ನಮಗೇನು ವಿಧಿವತ್ ನಮ್ಮ ಏನು ವಿಧಿ ಹಣೆ ಬರಹದಿಂದ ನಮಗೇನೇನು ಪ್ರಾಪ್ತವಾಗ್ತದೋ ಅದರಲ್ಲಿ ಸಂತೃಪ್ತಿಯನ್ನು ಪಡೆಯೋಣ ಅದರ ಪಡೆಯೋಣ ಶೀತೋಷ್ಣಾದಿ ವಿಷಹ್ಯತಾಂ ವಿ ಸಹ್ಯತಾಂ ವಿಷಹ್ಯತಾಂತ್ ಅಂದರೆ ಅದೇ ಸುಖ ದುಃಖಗಳನ್ನು ಅಂತೇಳಿ ಹೇಳಿದಾಗೆ ಶೀತೋಷ್ಣ ಶೀತವನ್ನಾಗಲಿ ಉಷ್ಣವಾಗಲಿ ಎರಡನ್ನೂ ಕೂಡ ನಾವು ಬಂದದನ್ನೆಲ್ಲ ಸಹ ಸ್ವೀಕರಿಸೋಣ ಅಂತೇಳಿ ವಿಧಿವಶದಿಂದ ಬಂದದನ್ನೆಲ್ಲ ಅವನ ಪ್ರಸಾದವೆಂಬುದಾಗಿ ಸ್ವೀಕರಿಸಬೇಕು ನತು ವೃಥ ವಾಕ್ಯಂ ಸಮುಚ್ಚಾರ್ಯತಾಂ ಶೀತ ಉಷ್ಣಾ ಸುಖ ದುಃಖ ಲಾಭ ನಷ್ಟ ಮೊದಲಾದ ದೊಂದಗಳನ್ನೆಲ್ಲ ತಾಳ್ಮೆಯಿಂದ ಗುಣಗಾಡದೆ ಸಹಿಸಿಕೊಳ್ಳಬೇಕು ಅನಾವಶ್ಯಕವಾದ ಕಾಡ ಹರಟೆ ಹೊಡೆಯುವುದನ್ನು ನಿಲ್ಲಿಸಬೇಕು ನತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ ವೃಥಾ ವಾಕ್ಯಗಳನ್ನು ಹೇಳಬಾರದು ಅಂದ್ರೇನು ವ್ಯರ್ಥವಾದ ಮಾತುಗಳನ್ನು ಆಡಿ ಕಾಲ ಕಳೆಯುವುದು ಬೇಡ ವ್ಯರ್ಥವಾಗಿ ಒಂದು ಮಾತನ್ನೂ ಆಡಬೇಡ ಅಂತೇಳಿ ಹೇಳ್ತಾರೆ ಶಂಕರಾಚಾರ್ಯರು ನು ವೃಥ ವಾಕ್ಯಂ ಸಮುಚ್ಚಾರ್ಯತಾಮ್ ಅದರಿಂದ ಏನಾದರೂ ಆಗ್ತದೆ ಪ್ರಯೋಜನ ಹಾಗಾದರೂ ಮಾತನಾಡು ಇಲ್ಲದ್ರೂ ಮಾತಾಡೋದು ಅಂಥ ವಿಷಯವನ್ನು ಪ್ರಯೋಜನವಿಲ್ಲದ ಹರಟೆಯನ್ನು ಮಾಡಬೇಡ ಯಾಕಂದರೆ ಬದುಕು ಬಹಳ ಕ್ಷಣಿಕವಾದದ್ದು ಬಹಳ ಅಲ್ಪವಾದದ್ದು ನಮ್ಮ ಔದಾಸೀನ್ಯಮೀಪ್ಸ್ಯತಾಂ ಅಂದರೆ ಲೋಕ ವಿಷಯದಲ್ಲಿ ಲೋಕ ವ್ಯ ಸಮಾಚಾರದಲ್ಲಿ ಉದಾಸೀನಾಗಿರುವಂಥೇಳಿ ಯಾತಿಗಳಿಗೆ ಸನ್ಯಾಸಿಗಳಿಗೆ ಉಪದೇಶ ಮಾಡ್ತಾರೆ ಹಾಗಾದರೆ ಉಳಿದವ್ರಿಗೆ ಏನು ಅಂತೇಳಿ ಹೇಳಿದರೆ ಔದಾಸೀನ್ಯಂ ಅಭೀಪ್ಸ್ಯತಾಂ ಅಂದರೆ ಉದಾಸೀನತೆ ಅಂದರೆ ಏನು ಯಾವುದೇ ಪಕ್ಷವನ್ನು ವಹಿಸದೇ ಇರತಕ್ಕಂಥದ್ದು ಪಕ್ಷಪಾತ ನೀತಿಯನ್ನು ಮಾಡದೇ ಇರತಕ್ಕಂಥದ್ದು ಯಾವೊಬ್ಬನ ಪಕ್ಷವನ್ನು ಸೇರದೇ ಎರಡು ಪಕ್ಷಗಳಿದ್ದಲ್ಲಿ ದ್ವಂದ್ವಗಳಿದ್ದಲ್ಲಿ ಆ ಎರಡು ದ್ವಂದ್ವವನ್ನು ಮೀರಿ ಇರತಕ್ಕಂಥದ್ದು ಅಥವಾ ಎರಡೂ ಕಡೆಗೂ ಇರತಕ್ಕಂಥದ್ದು ಔದಾಸೀನ್ಯಂ ಅಭೀಪ್ಸ್ಯತಾಂ ಅಂತಹ ಉದಾಸೀನತೆಯನ್ನು ಹೊಂದುವು ಲೋಕವಿಚಾರದಲ್ಲಿ ನೀನು ಪಕ್ಷ ಒಂದು ಪಕ್ಷವನ್ನು ಹಿಡಿಬೇಡ ಔದಾಸೀನ್ಯಂ ಅಭೀಪ್ಸ್ಯತಾಂ ಪ್ರಾಪಂಚಿಕ ವಿಷಯಗಳಲ್ಲಿ ಉದಾಸೀನಾಗಿರಬೇಕು ಅಂದರೆ ಗಾಂಧೀಜಿಯವರು ಕೂಡ ಹೇಳಿದ್ದಾರೆ ಅನಾಸಕ್ತಿ ಯೋಗ ಅಂಥೇಳಿ ಅಂದರೆ ಮಾಡುವ ಕರ್ಮ ಕರ್ಮಯೋಗ ಅಂದರೆ ಫಲ ಅಪೇಕ್ಷೆಯಲ್ಲಿ ಮಾಡತಕ್ಕಂಥದ್ದು ಮತ್ತು ಅದೇ ಅನಾಸಕ್ತಿ ಯೋಗ ಅಂದರೆ ಅದರಲ್ಲಿ ಆಸಕ್ತಿ ಇದ್ದಲ್ಲ ಶ್ರದ್ಧೇನ ಮಾಡಬೇಕು ಆದರೆ ಅದರ ಮೋಹವೂ ಬೇಡ ನೀನು ಮಾಡುವ ಕರ್ಮದ ಮೋಹವು ನಿನಗಿರಬಾರ್ದು ಅದು ಇಲ್ಲದಿದ್ದರೆ ಅದೇ ಬೇಕು ಎನ್ನತಕ್ಕಂಥ ಒಂದು ಮೋಹವು ಬರಬಾರ್ದು ಅಂತೇಳಿ ಹಾಗೆ ನೋ ವೃಥವಾಕ್ಯಂ ಸಂಚಾರ್ಯತಾ ಔದೀನ್ಯಂ ಅಭೀಪ್ಸಾಂ ಅದನ್ನು ಅಭೀಪ್ಸೆ ಪಡಬೇಕು ಔದಾಸೀನ್ಯವನ್ನು ಉದಾಸೀನತೆಯನ್ನು ಉದಾಸೀನಸ ಭಾವ ಔದಾಸೀನ್ಯಂ ಜನಕೃಪನೈಷ್ಠುರ್ಯ ಮುತ್ಸೃಜ್ಯತ ಅಂದರೆ ಜನರಲ್ಲಿ ದಯೆಯ ಅಥವಾ ನಿಷ್ಠುರವಾದ ವರ್ತನೆಯನ್ನು ಬಿಡು ಜನರ ಕೃಪೆಯನ್ನಾಗಲಿ ಜನ ಕೃಪಾ ನೈಷ್ಠುರ್ಯಂ ನಿುರ ಅಸ್ಯ ಭಾವ ನೈಷ್ಠುರ್ಯಂ ನಿಷ್ಠುರತೆ ಭಾವ ಇರಬಾರ್ದು ಹಾಗೆ ಕೃಪಾ ಭಾವವನ್ನಾಗಲಿ ಬಯಸಬಾರದು ಜನರ ಕೃಪೆಯನ್ನಾಗಲಿ ನಿಷ್ಠುರತೆಯನ್ನಾಗಲಿ ಬಯಸಬಾರದು ಅಂಥೇಳಿಯೋ ಆಗ್ತದೆ ಅಥವಾ ಜನರಲ್ಲಿ ಕೃಪೆಯನ್ನಾಗಲಿ ನಿಷ್ಠುರವನ್ನಾಗಲಿ ಎರಡನ್ನೂ ಕೂಡ ಬಿಡು ಅಂದರೆ ಒಂದೇ ಭಾವವನ್ನು ಹೊಂದುವ ಏಕೀಭಾವ ಏಕಭಾವವನ್ನು ಹೊಂದು ಹ್ಞೂ ಅಂಥೇಳಿ ಹ್ಞೂ ಅತಿಯಾದ ದಯೆಯನ್ನು ತೋರುವಂಥದ್ದಾಗಲಿ ಅತಿಯಾದ ನಿಷ್ಠರವನ್ನಾಗಲಿ ತೋರುವಂಥದ್ದು ಇವೆರಡೂ ಸಲ್ಲದು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅತಿ ಸರ್ವತ್ರ ವರ್ಜೆಯತೆಂಬ ಹಾಗೆ ಇದು ನಾಲ್ಕನೆಯ ಶ್ಲೋಕ ನಾಲ್ಕನೇ ಉಪದೇಶ ಸಾಧನಾ ಪಂಚಕಂ ಅಥವಾ ಉಪದೇಶ ಪಂಚಕಂ ಇದರಲ್ಲಿ ಇನ್ನು ಕೊನೆಯದಾಗಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು परतरे एककांत सुखमा चेतयता पूर्णात्मा समीक्ष्यता जगदीद्बाधि दृश्यता प्राकर्म प्रलालाप्यता चितिबलाप्युतरश्लिष्यता प्रार्धंत्ह भुज्यता अथ पर्रह्मात्मनाथीयता अंद्रे ಏಕಾಂತೇ ಸುಖಂ ಹಾಸ್ಯತಾಂ ಏಕಾಂತದಲ್ಲಿ ಸುಖವನ್ನು ಕಂಡುಕೊಳ್ಳಲು ಯತ್ನಿಸಬೇಕು ಏಕಾಂತದಲ್ಲಿ ಸುಖವನ್ನು ಕಾಣು ಒಬ್ಬನೇ ಇರಲಿಕ್ಕೆ ಒಬ್ಬನೇ ಇರುವುದರಲ್ಲಿ ಖುಷಿಯನ್ನು ಕಾಣು ಪರತರೆ ಚೇತಸ್ಸಮಾಧೀಯತಾಂ ಪರಮಾತ್ಮತತ್ವದಲ್ಲಿ ಮನಸ್ಸನ್ನು ಸದಾ ನೆಲೆ ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿ ಸಮಾಧಾನಿಯಾಗಿರಬೇಕು ಚೇತಃ ಸಮಾಧೀಯತಾಂ ಮನಸ್ಸನ್ನು ಸಮಾಧಾನಿಯಾಗಿ ಇಟ್ಟುಕೊಳ್ಬೇಕು ಪರಮಾತ್ಮನಲ್ಲಿ ನೆಲೆನಿಲ್ಸಬೇಕು ಅದರಲ್ಲಿ ಏಕಾಗ್ರತೆಯಿಂದ ಭಗವಂತನ ಸ್ಮರಣೆಯನ್ನು ಮಾಡು ಪೂರ್ಣ ಆತ್ಮ ಸು ಸಮೀಕ್ಷತಾಂ ತುಂಬಿಕೊಂಡಿರುವ ಪರಿಪೂರ್ಣನಾದ ಆತ್ಮನನ್ನು ಸಮೀಕ್ಷೆ ಮಾಡು ಅಂದರೆ ಸಮೀಕ್ಷತಾಂ ಚೆನ್ನಾಗಿ ವೀಕ್ಷಿಸು ನೋಡು ಸಾಕ್ಷಾತ್ಕರಿಸಿಕೋ ಈ ಜಗತ್ತೆಲ್ಲವೂ ಆತ್ಮದಿಂದ ಆತ್ಮಜ್ಞಾನದಿಂದ ಆತ್ಮತತ್ವದಿಂದ ಕೂಡಿದೆ ಅಂಥೇಳಿ ತಿಳಿ ಪೂರ್ಣಾತ್ಮ ಪರಿಪೂರ್ಣನಾದ ಆತ್ಮನಿಂದ ಪೂರ್ಣವಾಗಿದೆ ತುಂಬಿದೆ ಈ ಜಗತ್ತು ಇತಿ ಎಂಬುದಾಗಿ ಸುಸಮೀಕ್ಷ ತಾಂ ಚೆನ್ನಾಗಿ ಅದನ್ನು ತಿಳಿದುಕೋ ಮನನ ಮಾಡು ಶ್ರವಣ ಮನನ ನಿರ್ಧಾಸನ ಮಾಡು ಕೇಳು ಆ ವಿಚಾರಗಳನ್ನು ಅದನ್ನು ಮನಸ್ಸಿನಲ್ಲಿ ಮನನ ಮಾಡು ಮತ್ತು ಅದನ್ನು ಅನುಭವಕ್ಕೆ ತಂದುಕೊ ನಿಧಿಧ್ಯ ಜಗದಿದಂ ತಾಧಿ ದೃಶ್ಯತಾಂ ಅಂದರೆ ಮೃಗ ಜಲದಂತೆ ಈ ಜಗತ್ತು ಆತ್ಮನಲ್ಲಿ ಕಂಡು ಬರ್ತಾ ಇರತಕ್ಕಂತಹ ಕೇವಲ ತೋರಿಕೆ ಮಾತ್ರ ಇಂಬುದನ್ನು ಮನಗಾಣು ಮನಗಾಣಬೇಕು ಅಂದರೆ ಹೇಗೆ ಚೇತೋ ಇದು ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ಅಂತೇಳಿ ದಕ್ಷಿಣಾಮೂರ್ತಿ ಸ್ತೋತ್ರದ ಮೊದಲ ಸ್ತೋತ್ರ ಶ್ಲೋಕ ಅಂದರೆ ಈ ವಿಶ್ವವು ವಿಶ್ವವನ್ನು ಹೇಗೆ ತಿಳಿಬೇಕು ಸೃಷ್ಟಿಯನ್ನ ಜಗತ್ತನ್ನು ದರ್ಪಣ ದೃಶ್ಯ ನ ದೃಶ್ಯಮಾನ ನಗರೀತುಲ್ಯಂ ಅಂದರೆ ಕನ್ನಡದಲ್ಲಿ ಕನ್ನಡಿಯಲ್ಲಿ ಕಾಣತಕ್ಕಂತಹ ನಗರ ಅದ್ಭುತವಾದ ನಗರ ಯಾವುದಿದೆ ಅದನ್ನು ಕನ್ನಡಿಯಲ್ಲಿ ನೋಡಿದರೆ ಹೇಗೆ ಅದು ಪ್ರತಿಬಿಂಬ ಅದು ಎಷ್ಟು ಮಿಥ್ಯೆಯೋ ಕನ್ನಡಿ ಒಳಗಿನದ್ದು ಹೇಗೆ ಮಿಥ್ಯವೋ ಹೇಗೆ ಅದು ಕೈಗೆ ಸಿಗಲಾರದು ಕೇವಲ ತೋರಿಕೆ ಮಾತ್ರವೋ ಅದೇ ರೀತಿ ತಿಳಿದುಕೋ ಅಂಥೇಳಿ ಅಂದರೆ ಈ ಸೃಷ್ಟಿ ಈ ಜಗತ್ತು ಎನ್ನುತಕ್ಕಂತಹದ್ದು ಆ ಆತ್ಮನ ಮಾಯೆ ಪರಮಾತ್ಮನ ಮಾಯೆ ಎಂಬುದನ್ನು ಮನಗಾಣಬೇಕು ಕೇವಲ ತೋರಿಕೆ ಮಾತ್ರ ಅಂತೇಳಿ ತಿಳ್ಕೊಂಡು ಇದರಲ್ಲಿ ಹೆಚ್ಚು ಆಸೆ ಪಡಬೇಡ ಲೋಭ ಪಡಬೇಡ ಮೋಹ ಪಡಬೇಡ ಉಪದೇಶ ಮಾಡ್ತಾ ಆತ್ಮಜ್ಞಾನದಿಂದ ಕೂಡಿದೆ ಇದು ಅಂತೇಳಿ ತಿಳಿದುಕೋ ಈ ಜಗತ್ತೆಲ್ಲವೂ ಕೂಡ ಜಗದಿ ತದ್ಬಾಧಿ ದೃಶ್ಯತಾಂ ಅವನದ್ದೇ ವಿಲಾಸ ಭಗವಂತನ ವಿಲಾಸವಿದು ಅಂತೇಳಿ ತಿಳಿದುಕೋ ಅವನ ನಾಟಕ ಅಂತ ಹೇಳಿ ತಿಳ್ಕೊ ಪ್ರಾತ್ ಪ್ರಕರ್ಮ ಪ್ರವಿಲಾಪ್ಯತ ಚಿತಿಬಲಾತ್ ನ ಅಪಿ ಉತ್ತರೈ ಶ್ಲಿಷ್ಯತಾಂ ಅಂದರೆ ಹಿಂದಿನ ಸಂಚಿತ ಕರ್ಮಗಳ ಫಲವನ್ನು ಸರಿಯಾದ ಕರ್ಮವನ್ನ ಮಾಡುವ ಮೂಲಕ ಸರಿಪಡಿಸಿಕೊಳ್ಳಬೇಕು ಪ್ರಾಕ್ ಕರ್ಮ ಪ್ರವಿಲಾಪ್ಯತ ಸಂಚಿತ ಕರ್ಮಗಳನ್ನ ಜ್ಞಾನಾಗ್ನಿಯಿಂದ ಸುಡು ಅಂದರೆ ಆತ್ಮಜ್ಞಾನವನ್ನು ಮಾಡಿಕೊಂಡ್ರೆ ಹಿಂದಿನ ಕರ್ಮ ಫಲಗಳೆಲ್ಲ ಪುಣ್ಯಪಾಪಗಳೆಲ್ಲವೋ ಅದರಲ್ಲಿ ಜ್ಞಾನಾಗ್ನಿಯಿಂದ ದಗ್ಧವಾಗಿ ಹೋಗ್ತದೆ ಭಸ್ಮವಾಗಿ ಹೋಗ್ತದೆ ಮುಂದೆ ಅನುಭವಿಸಬೇಕಾಗಿರುವ ಈಗಿನ ಕರ್ಮಗಳ ಫಲವನ್ನು ಜ್ಞಾನದ ಬಲದಿಂದ ನಿವಾರಿಸಿಕೊಳ್ಳು ಚಿತಿಬಲಾತ್ ಚಿತ್ ಅಂದರೆ ಜ್ಞಾನ ಚಿತಿಬಲಾತ್ ನ ಅಪಿ ಉತ್ತರೈಹಿ ಶ್ಲಿಷ್ಯತಾಂ ಇನ್ನು ಮುಂದೆ ಬರತಕ್ಕಂಥ ಕರ್ಮ ಕೂಡ ಅಂಟಿಕೊಳ್ಳಬೇಡ ಶ್ಲಿಷ್ಯತಾಂ ಶ್ಲಿಷ್ಟ ಆಶ್ಲಿಷ್ಟ ಅಂದರೆ ಆಲಿಂಗನ ಮಾಡಿಕೊಳ್ಳತಕ್ಕಂಥದ್ದು ಅದನ್ನು ಅಪ್ಪಿಕೊಳ್ಳಬೇಡ ಕರ್ಮಫಲಗಳನ್ನು ಅಪ್ಪಿಕೊಳ್ಳಬೇಡ ಜ್ಞಾನದ ಬಲದಿಂದ ಅದನ್ನು ಸುಟ್ಟಾಕು ಅದು ಪುಣ್ಯದ ಬಲವೇ ಇರೋ ಪುಣ್ಯದ ಫಲವಿರ್ಬೋದು ಪಾಪದ ಫಲವೂ ಇರ್ಬೋದು ಒಳ್ಳೆಯದು ಇರ್ಬೋದು ಸುಖ ಕೆಟ್ಟದೂ ಇರ್ಬೋದು ಅವೆರಡನ್ನೂ ಕೂಡ ಸಮಚಿತ್ತದಿಂದ ಸ್ವೀಕರಿಸುವಂಥದ್ದು ಒಂದು ಇನ್ನೊಂದು ಜ್ಞಾನದ ಬಲದಿಂದ ನಿವಾರಿಸುವುದು ಅಂದರೆ ಅದೇ ಸಮಚಿತ್ತತೆಯಿಂದ ಅದನ್ನು ಎರಡನ್ನು ಒಂದೇ ರೀತಿಯ ಸ್ವೀಕರಿಸು ಅಥವಾ ಆ ಫಲಗಳನ್ನು ಫಲಗಳಾಗಿ ತಿಳಿಯಬೇಡ ಇದು ನಾನು ಮಾಡಿದ ಪುಣ್ಯದ ಫಲದಿಂದ ಇದನ್ನು ಅನುಭವಿಸ್ತಾ ಇದ್ದೇನೆ ಅಂತೇಳಿ ನಾನು ಮಾಡಿದ ಪಾಪದ ಫಲ ಅಂತ ತಿಳಿಬೇಡ ಸುಖ ದುಃಖಗಳನ್ನು ಅದನ್ನು ನಿವಾರಿಸಿಕೊ ಅಂದರೆ ಜ್ಞಾನಬಲದಿಂದ ಇದೆಲ್ಲವೂ ಒಂದೇ ಆತ್ಮತತ್ವದಲ್ಲಿ ನಾ ತಾನು ಆತ್ಮ ಆತ್ಮಸ್ವರೂಪ ಇವೆಲ್ಲವೂ ಕೂಡ ದೇಹ ಇಂದ್ರಿಯಗಳಿಗೆ ಮಾತ್ರ ಅನುಭವಿಸ್ತಕ್ಕಂಥದ್ದು ತಾನು ಆತ್ಮನು ಎಂಬುದನ್ನು ತಿಳ್ಕೊ ಪ್ರಾರಬ್ಧಂತ್ರಿಹ ಭುಜ್ಯತಾಂ ಪ್ರಾರಬ್ಧ ಕರ್ಮದ ಫಲವನ್ನು ಸಂತೋಷದಿಂದ ಎದುರಿಸಿ ಕ್ಷಯಿಸಿಕೊಳ್ಳು ನಾಶ ಮಾಡಿಕೊ ಅನುಭವಿಸು ಪ್ರಾರಬ್ಧ ಕರ್ಮ ಅಂದರೆ ಈಗಾಗಲೇ ಫಲವನ್ನು ಕೊಡಲಿಕ್ಕೆ ಆರಂಭವಾದಂತಹ ಕರ್ಮದ ಫಲ ನಾವು ಹಿಂದೆ ಮಾಡಿದ ಕರ್ಮದವ ಯಾವ ಕರ್ಮದ ಫಲವನ್ನು ಈಗಾಗಲೇ ನಾವು ಅನುಭವಿಸಲಿಕ್ಕೆ ಆರಂಭಿಸಿದ್ದೇವೋ ಅದು ಪೂರ್ತಿಯಾಗೋವರೆಗೂ ಅದನ್ನು ಅನುಭವಿಸಲೇಬೇಕಾಗುತ್ತೆ ಅರ್ಧದಲ್ಲಿ ಅದು ಸುಟ್ಟೋಗುವುದಿಲ್ಲ ಕರ್ಮ ಯಾವ ಜ್ಞಾನದಿಂದಲೂ ಹಾಗಾಗಿ ಪ್ರಾರಬ್ಧ ಕರ್ಮದ ಫಲವನ್ನು ಸಂತೋಷದಿಂದ ಎದುರಿಸಿ ಅನುಭವಿಸು ಭವಿಷ್ಯತ್ ಕರ್ಮಗಳಿಂದ ಲಿಪ್ತನಾಗಬೇಡ ಪ್ರಾರಬ್ಧ ಕರ್ಮವನ್ನು ಅನುಭವಿಸು ಅಥ ಪರಬ್ರಹ್ಮಾತ್ಮನ ಆ ಬಳಿಕ ಇಷ್ಟೆಲ್ಲಾದ ಮೇಲೆ ಪರಬ್ರಹ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲು ಪ್ರಾರಬ್ಧ ಕರ್ಮವನ್ನು ಅನುಭವಿಸು ಅಂದರೆ ಏನು ಈಗಾಗಲೇ ನಾವು ಸಂಸಾರದಲ್ಲಿದ್ದೇವೆ ಸಂಸಾರವನ್ನು ಸಂತೋಷದಿಂದ ಅನುಭವಿಸು ಅಂದರೆ ಸಮಚಿತ್ತತೆಯಿಂದ ಸುಖ ದುಃಖಕ್ಕೆ ಸಮೀಭೂತ್ವ ಲಾಭ ಲಾಭೇ ಜಯಾ ಜಯವು ಅಂಥೇಳಿ ಜಯ ಅಪಜಯ ಸುಖ ದುಃಖ ಲಾಭ ನಷ್ಟ ಇವೆರಡರಲ್ಲಿಯೂ ಸಮಚಿತ್ತತೆಯನ್ನು ಸ್ವೀಕರಿಸುತ್ತಾ ಈಗಿರುವುದನ್ನು ಅನುಭವಿಸು ನಂತರ ಪರಬ್ರಹ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲು ಪರಬ್ರಹ್ಮಾತ್ಮನ ಸ್ಥೀಯತಾಂ ಅನಂತರ ಪರಬ್ರಹ್ಮನಾಗಿಯೇ ಬ್ರ ಪರಬ್ರಹ್ಮ ಸ್ವರೂಪನಾಗಿಯೇ ಆನಂದದಿಂದ ಬದುಕು ಜೀವಿಸು ಅಂಥೇಳಿ ಇಲ್ಲಿ ಶಂಕರಾಚಾರ್ಯರು ಬೋಧಿಸ್ತಾ ಇದು ಉಪದೇಶ ಪಂಚಕ ಅಥವಾ ಸಾಧನ ಪಂಚಕ ಅಥವಾ ಸಾಧನಾ ಉಪದೇಶ ಪಂಚಕ ಸಾಧನೆಗಾಗಿ ಶಂಕರಾಚಾರ್ಯ ಉಪದೇಶ ಮಾಡಿದಂಥ ಪಂಚಕ ಐದು ಸ್ತೋತ್ರಗಳು ಐದು ಶ್ಲೋಕಗಳಿಂದ ಕೂಡಿದಂಥ ಒಂದು ಸ್ತೋತ್ರ ಬಹಳ ಅದ್ಭುತವಾಗಿದೆ ಬದುಕಿಗೆ ಹೇಳಿರತಕ್ಕಂಥ ಬೋಧನೆ ಇದು ಆದಿಶಂಕರ ಪ್ರಕ್ರಿಯೆಗಳಲ್ಲಿ ಒಂದು ಇನ್ನು ಮುಂದಿನದ್ದು ಗುರುಪಾದುಕಾಸ್ತೋತ್ರಂ ಎನ್ನತಕ್ಕಂಥದ್ದು ಇದನ್ನ ನಾವು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀಶಂಕರ ಅರ್ಪಿತ ಮಸ್ತು ಓಂ